ಿಗರಿ ತಿರುಗಿ ಮುಂದೆ ತಾಯಿ ಕುಂಬಾರನ ಬದುಕಿನಾತರೆಯಾಗಿ ಬಡವರ ಆತ್ಮಬಂಧುವಾಗಿ ತೆಗೆಕೆದಾರಿ ಕಡೆಗೆ ಸಾಗಿದೆ ಮಣ್ಣಿನಿಂದ ಮುತ್ತೆಯಾಗಿ ಕೈಯಿಂದ ಮಡಕೆಯಾಗಿ ಬೆಂಕಿಯಿಂದ ಗಟ್ಟಿಯಾಗಿ ಭವ್ಯ ರೂಪ ಹೊಂದಿದೆ ಹಲು ಹೆಚ್ಚಿ ಹೊರತ ತುಂಬಿ ಮನ ತುಂಬಿ ತುಂಬಿ ಬದುಕಿನಂತರ ಬೇರು ಬಿಟ್ಟು ತಿರುಗಿ ಬಳಸಿ ಬೀರು ಬಿಟ್ಟಿದೆ ತಾಳುವ ಮಕ್ಕಳಂತೆ ದಿನಾಚಕ್ರ ಉರುಳಿದಂತೆ ಜನ್ಮ ತಾಳುವ ಮಕ್ಕಳಂತೆ